ಶ್ರೀ ಗುರುಬ್ಜೋ ನಮಃ ಹರಿಹಿ ಹಿ ಓ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಮೊದಲನೇದಾದಂತಹ ವಿದ್ಯೇಶ್ವರ ಸಮಿತಿಯಲ್ಲಿ ನಾವು ಈಗಾಗಲೇ ಹದಿನಾರನೇ ಅಧ್ಯಾಯವನ್ನು ನೋಡ್ತಾಯಿದ್ದೆವು ಅದರಲ್ಲಿ ಯಾವ ಯಾವ ದೇವತೆಗಳನ್ನ ಯಾವ ಯಾವ ವಾರಗಳಲ್ಲಿ ಪೂಜಿಸಿದರೆ ಏನೇನು ಫಲ ಎನ್ನತಕ್ಕಂಥದ್ದನ್ನು ಚರ್ಚಿಸ್ತಾ ಇದ್ದೆವು ವಾರಪೂಜಾಂ ಶಿವಾದೀನಾಂ ಆತ್ಮಶುದ್ಧಿಪ್ರದಾಂ ವಿದುಥಿ ನಕ್ಷತ್ರ ಯೋಗಾ ನಾಂ ಆಧಾರಂ ಸಾರ್ವಕಾಮಿಕಂ ಸೂತಮುನಿಗಳು ಹೇಳ್ತಾ ಇದ್ದಾರೆ ಶೌನಕಾದಿಗಳಿಗೆ ವಾರಪೂಜಾಂ ಶಿವಾದೀನಾಂ ಅಂದರೆ ಶಿವನೇ ಮೊದಲಾದಂತಹ ದೇವತೆಗಳ ವಾರಗಳಲ್ಲಿ ಆಯಾಯ ದೇವತೆಗಳನ್ನು ಪೂಜಿಸುವುದರಿಂದ ಆತ್ಮಶುದ್ಧಿಯು ಆಗ್ತದೆ ವಾರ ಪೂಜಾಂ ಶಿವಾದೀನಾಂ ಅಂದರೆ ಆದಿತ್ಯವಾರ ಶಿವನದ್ದು ಸೋಮವಾರ ದುರ್ಗೆ ಮಂಗಳವಾರ ಸ್ಕಂದ ಸುಬ್ರಹ್ಮಣ್ಯ ಬುಧವಾರ ವಿಷ್ಣು ಗುರುವಾರ ಬ್ರಹ್ಮ ಶುಕ್ರವಾರ ಇಂದ್ರ ಶನಿವಾರ ಯಮ ಈ ರೀತಿಯಾಗಿ ಇದರಲ್ಲಿ ಹೇಳ್ತಾರೆ ಒಂದೊಂದು ವಾರಕ್ಕೆ ಒಂದೊಂದು ಅಧಿದೇವತೆ ಅಂತಹ ದೇವತೆ ಆಯಾ ದೇವತೆಗಳನ್ನು ಆಯಾ ವಾರಗಳ ದಿವಸ ಪೂಜಿಸುವುದರಿಂದ ಆತ್ಮಶುದ್ಧಿ ಉಂಟಾಗ್ತದೆ ಆತ್ಮಶುದ್ಧಿ ಪ್ರದಾಂ ವಿದುಹು ತಿಥಿ ನಕ್ಷತ್ರ ಯೋಗಾನಾಂ ಆಧಾರಂ ಸಾರ್ವಕಾಮಿಕಂ ಆ ವಾರ ಎನ್ನುತಕ್ಕಂಥದ್ದು ತಿಥಿ ನಕ್ಷತ್ರ ಮತ್ತು ಯೋಗಗಳಿಗೆ ಆಧಾರವಾಗಿರತಕ್ಕಂಥದ್ದು ಉದೆಗೆ ಒಂದು ತಿಥಿ ಇಷ್ಟು ಗಳಿಗೆ ಅಂತ ಇರ್ತದೆ ಆ ಅಷ್ಟು ಗಳಿಗೆ ಅದು ಒಂದೇ ದಿನಕ್ಕೆ ಬರೋದಿಲ್ಲ ಕೆಲವೊಸಲ ಅರ್ಧ ಭಾನುವಾರ ಇದ್ದರೆ ಇನ್ನೂ ಅರ್ಧ ಅಥವಾ ಉಳಿದ ಭಾಗ ಸೋಮವಾರ ಇರ್ತದೆ ಹೀಗೆ ವಾರದ ಆಧಾರದಲ್ಲಿ ತಿಥಿಗಳು ಕೂಡ ಅಂದರೆ ಬೇರೆ ಬೇರೆ ದೇವಸ್ಥಾನದಲ್ಲಿ ತಿಥಿ ಇರ್ತದೆ ಎರಡು ದಿನದಲ್ಲಿ ಒಂದು ತಿಥಿ ಇರ್ಬೋದು ಅಥವಾ ಒಂದು ದಿವಸದಲ್ಲಿ ಒಂದು ವಾರ ಯಾವುದಿದೆ ಒಂದು ದಿನ ಅದರಲ್ಲಿ ಎರಡು ತಿಥಿ ಕೂಡ ಬರ್ಬೋದು ಹೀಗೆ ಒಂದಕ್ಕೊಂದು ಅದು ಸಂಬಂಧ ಇದೆ ಅಂತೇಳಿ ಹೇಳ್ತಕ್ಕಂಥದ್ದು ಹಾಗೆಯೇ ತಥಾ ವೃದ್ಧಿಕ್ಷಯ ಅಭಾವತ್ ಪೂರ್ಣ ಬ್ರಹ್ಮಾತ್ಮಕ ವಿದುಹೂ ಸಾರ್ವಕಾಮಿಕಂ ಅಂತೇಳಿ ಹೇಳಿದ್ದಾರೆ ತಿಥಿ ನಕ್ಷತ್ರ ಯೋಗಾನಮ್ ಆಧಾರ ಸಾರ್ವಕಾಮಿಕಂ ಸರ್ವಕಾಮಗಳನ್ನು ಸಿದ್ಧಿಸುವಂಥದ್ದು ಸಕಲ ಇಷ್ಟಾರ್ಥವನ್ನು ಕೊಡುವಂಥದ್ದು ಅಂಥೇಳಿ ಯಾವುದು ಆಯಾಯ ವಾರಗಳಲ್ಲಿ ಆಯಾ ದೇವತೆಗಳನ್ನು ಪೂಜೆ ಮತ್ತೆ ಮತ್ತು ವೃದ್ಧಿಕ್ಷಯಗಳು ತಥಾ ವೃದ್ಧಿಕ್ಷಯ ಅಭಾವತ್ ಪೂರ್ಣ ಬ್ರಹ್ಮಾತ್ಮಕ ವಿದುಹು ವೃದ್ಧಿಕ್ಷಯಗಳಿಲ್ಲದ ಕಾರಣ ಆ ವಾರವು ಪೂರ್ಣ ಬ್ರಹ್ಮಸ್ವರೂಪವಾದದ್ದು ಅಂದರೆ ಈಗ ತಿಥಿಗಳಲ್ಲಿ ಆದರೆ ವೃದ್ಧಿಕ್ಷಯ ಇದೆ ಒಂದರಲ್ಲಿ ಶುಕ್ಲಪಕ್ಷ ಅಂದರೆ ಇಲ್ಲಿ ವೃದ್ಧಿ ಚಂದ್ರನ ವೃದ್ಧಿ ಆಗುವಂಥದ್ದು ಇನ್ನೊಂದು ಕೃಷ್ಣ ಪಕ್ಷ ಚಂದ್ರನಕ್ಷಯ ಆಗುವಂಥದ್ದು ಆ ರೀತಿಯ ಭೇದ ಹ್ಞೂ ಇದೆ ಅಲ್ಲಿ ಒಂದು ಶುದ್ಧ ಇನ್ನೊಂದು ಬಹುಳ ಅಂತೇಳಿ ಹ್ಞೂ ಶುಕ್ಲಪಕ್ಷಕ್ಕೆ ಶುದ್ಧ ಅಂತ ಹೇಳ್ತಾರೆ ಶುದ್ಧತಿಥಿಗಳು ಅವೆಲ್ಲ ಶುದ್ಧ ಪಾಡ್ಯ ಶುದ್ಧ ಬಿದಿಗೆ ಶುದ್ಧ ತದಿಗೆ ಶುದ್ಧ ಚೌತಿ ಹಾಗೆ ಬರ್ತದೆ ಇನ್ನೂ ಬಹುಳ ಅಂತೇಳಿದರೆ ಹುಣ್ಣಿಮೆಯಿಂದ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗಿನ ಕ್ಷಯಿಸ್ತಕ್ಕಂಥದ್ದು ಕ್ಷಯ ವೃದ್ಧಿ ಕ್ಷಯ ಅದು ಬಹುಳ ತಿತಿಗಳು. ಹಾಂ ಬಹುಳ ಪಾಢ್ಯ ಬಹುಳ ಬಿದಿಗೆ ಬಹುಳ ತದಿಗೆ ಬಹುಳ ಚೌತಿ ಹಾಗೆ ಬರ್ತದೆ ಅದು ಕೃಷ್ಣ ಪಕ್ಷದ್ದು ಕಪ್ಪು ಕೃಷ್ಣ ಕತ್ತಲೆ ಕತ್ತಲೆ ಆಗುವಂಥದ್ದು ಅಮಾವಾಸ್ಯ ಆಗುವಂಥದ್ದು ಶುಕ್ಲ ಅಂದರೆ ಚಂದ್ರನ ವೃದ್ಧಿ ಆಗ್ತಾ ಹೋಗ್ತದೆ ಬೆಳಕು ಜಾಸ್ತಿ ಆಗುವಂಥದ್ದು ಹೀಗೆ ಹೀಗೆ ಇಂತಹ ವೃದ್ಧಿ ಕ್ಷಯಗಳು ಇದಕ್ಕಿಲ್ಲ ವಾರಕ್ಕೆ ಆದರೆ ಸೋಮವಾರ ಒಂದು ಮಂಗಳವಾರ ಇನ್ನೊಂದು ರೀತಿ ಚಂದ್ರನ ವೃದ್ಧಿ ಆಗ್ತದೆ ಕ್ಷಯ ಆಗ್ತದೆ ಅಂತ ಸಂಬಂಧ ಇಲ್ಲ ಇದಕ್ಕೆ ಹಾಗಾಗಿ ಇದು ಪೂರ್ಣ ಬ್ರಹ್ಮಾತ್ಮಕವಾದದ್ದು ಚಂದ್ರನ ತಿಥಿಗಳ ಲೆಕ್ಕದಲ್ಲಿ ಆದರೆ ಅದು ಅಂಶಾಂಶ ಷೋಡಶ ಕಲಾ ಪರಿಪೂರ್ಣ ಅಂತೇಳಿ ಭಗವಂತನನ್ನು ಹೇಳಿದರೆ ಅಲ್ಲಿ ಒಂದೊಂದು ಅಂಶ ಒಂದೊಂದು ಕಲೆ ಒಂದೊಂದು ದಿವಸ ಹೆಚ್ಚಾಗುವಂಥದ್ದು ಅಥವಾ ಕಮ್ಮಿ ಆಗುವಂಥದ್ದು ಹಾಗಾಗಿ ಪೂರ್ಣ ಬ್ರಹ್ಮ ಅಲ್ಲಿ ಪರಬ್ರಹ್ಮ ವಾರದಿದ್ದರೆ ಇಲ್ಲಿ ವಾರದ ಲೆಕ್ಕದಲ್ಲಿ ಆದರೆ ಪ್ರತಿ ಕೂಡ ಅದು ಪೂರ್ಣ ಬ್ರಹ್ಮ ಪ್ರತಿ ದಿವಸ ಕೂಡ ಅಂತೇಳಿ ಉದಯಾದ ಉದಯಂ ವಾರೋ ಬ್ರಹ್ಮ ಪ್ರಭೃತಿ ಕರ್ಮಣ ಸೂರ್ಯೋದಯದಿಂದ ಮುಂದಿನ ದಿನದ ಮಧ್ಯಕಾಲಕ್ಕೆ ವಾರ ಅಂತೇಳಿ ಹೆಸರು ವೇದಾಧ್ಯಯನ ಕರ್ಮಗಳಿಗೆ ಇದು ಯೋಗ್ಯವಾದದ್ದು ಬ್ರಹ್ಮ ಪ್ರಭೃತಿ ಕರ್ಮಣ ವೇದಾಧ್ಯಯನಾದಿ ಶಾಸ್ತ್ರಾಧ್ಯಯನಾದಿಗಳು ಹ್ಞೂ ಇವುಗಳಿಗೆಲ್ಲ ಯೋಗ್ಯವಾದಂಥದ್ದು ಅಂಥೇಳಿ ತಿಥ್ಯಾದವು ದೇವೂಜಾ ಹಿ ಪೂರ್ಣಭೋಗಪ್ರದ ನೃಣಂ ಹ್ಞೂ ಅಂದರೆ ತಿಥಿಯ ಆದಿ ಭಾಗದಲ್ಲಿ ತಿಥ್ಯಾದೌ ದೇವಪೂಜಾ ಹಿ ಮನುಷ್ಯರಿಗೆ ಪೂರ್ಣ ಭೋಗವನ್ನು ಕೊಡುವಂಥದ್ದು ಪೂರ್ಣ ಸುಖವನ್ನು ಕೊಡುವಂಥದ್ದು ತಿಥಿ ಆದಿ ಭಾಗದಲ್ಲಿ ಮಾಡಿದಂಥ ದೇವಪೂಜೆ ಹಾಗಾಗಿ ನೋಡಿ ನಾವು ಯಾವುದೇ ತಿಥಿಯನ್ನು ನೋಡುವಾಗ ನಮಗೆ ತಿಥಿ ಈಗ ನಾನೀಗಾಗಲೇ ಹೇಳಿದೆ ಒಂದು ದಿವಸಗೆ ಇವತ್ತು ಚತುರ್ದಶಿ ಅಥವಾ ತ್ರಯೋದಶಿ ಯಾವುದೊಂದು ತಿಥಿ ತ್ರಯೋದಶಿ ತಿಥಿ ಇವತ್ತಿದೆ ಇವತ್ತು ಶುರುವಾಗ್ತದೆ ತ್ರಯೋದಶಿ ತಿಥಿ ನಾಳೆಗೆ ಮುಗೀತದೆ ಎರಡು ದಿನ ಕೂಡ ಇದೆ ಅಂತೇಳಿಟ್ಕೊಳ್ಳೋಣ ಇವತ್ತು ಮಧ್ಯಾಹ್ನ ನಂತರ ಸ್ಟಾರ್ಟ್ ಆಗ್ತದೆ ನಾಳೆ ಸಂಜೆಗೆ ಅಥವಾ ನಾಳೆ ಮಧ್ಯಾಹ್ನಕ್ಕೆ ಮುಗೀತದೆ ಅಂತೇಳಿದರೆ ಆ ತಿಥಿಯ ಆದಿ ಭಾಗ ಯಾವಾಗ ಇವತ್ತು ಆ ದಿವಸ ಆ ಲೆಕ್ಕದಲ್ಲಿ ದೇವಪೂಜೆಯನ್ನು ಮಾಡಿದರೆ ಪೂರ್ಣವಾದ ಫಲ ಅಂದರೆ ತ್ರಯೋದಶಿ ದಿವಸ ಮಾಡಬೇಕಿತ್ತು ಅಂತಾದರೆ ತ್ರಯೋದಶಿ ಶುರುವಾದದ್ದು ಯಾವ ದಿವಸ ಅವತ್ತು ಮಾಡಬೇಕು ಅಂತೇಳಿ ಆದಿಭಾಗ ಅಂತೇಳಿ ಆಮೇಲೆ ರಾತ್ರಿವ್ಯಾಪಿಯಾದ ತಿಥಿಯ ಪೂರ್ವ ಭಾಗವು ಅಂದರೆ ಭಾಗ ಪಿತೃಣಂತ ನಿಷಿಯುಕ್ತ ಪ್ರಶಸ್ತೆಯ ಅದು ಪಿತೃಕರ್ಮಗಳಿಗೆ ಪ್ರಶಸ್ತವಾದ್ದು ರಾತ್ರಿವ್ಯಾಪಿಯಾದ ತಿಥಿಯ ಪೂರ್ವಭಾಗ ಉದಾಹರಣೆಗೆ ಇವತ್ತು ಈಗ ಯಾವುದೊಂದು ಅಮಾವಾಸ್ಯ ತಿಥಿ ಇರ್ತದೆ ಅಂತ ಹೇಳ್ಕೊಳ್ಳೋಣ ಆವಾಗ ಆ ಅಮಾವಾಸ್ಯ ಅವತ್ತು ಅವತ್ತಿನ ಹಗಲು ಯಾವಾಗ ಮಧ್ಯಾಹ್ನದ ಒತ್ತಿ ಅಮಾವಾಸ್ಯ ಎಷ್ಟ ಶುರುವಾದರೂ ತೊಂದರೆ ಇಲ್ಲ ಯಾಕಂದರೆ ಅಪರಕ್ರಿಯೆ ಇದು ತಿಥಿ ಮಧ್ಯಾಹ್ನದ ಹೊತ್ತು ಶುರುವಾದರೂ ತೊಂದರೆ ಇಲ್ಲ ಪ್ರಶಸ್ತ ಮರುದಿವಸ ಅಲ್ಲ ಅಮಾವಾಸ್ಯ ಬೆಳಿಗ್ಗೆ ಸಿಗ್ತದೆ ಮಾಡೋದಲ್ಲ ಅಮಾವಾಸ್ಯೆ ಇವತ್ತು ಮಧ್ಯಾಹ್ನ ಶುರುವಾಗಿದೆ ರಾತ್ರಿಯಲ್ಲಿ ವ್ಯಾಪಿಸಿದೆ ಅಮಾವಾಸ್ಯೆ ನಾಳೆವರೆಗೆ ಅಂಥೇಳಿ ಆದರೆ ಇವತ್ತೇ ಮಾಡಬೇಕು ಅಂತ ಹೇಳ್ತಾರೆ ತಿಥಿಯ ಪೂರ್ವಭಾಗ ಪಿತೃಕರ್ಮಳಿಗೂ ಕೂಡ ಪ್ರಶಸ್ತ ಹಗಲು ವ್ಯಾಪಿಯಾದ ತಿಥಿಯ ಕೊನೆಯ ಭಾಗವು ದೇವಕರಮೂಳಿಗೂ ಪ್ರಶಸ್ತವಾದುದು ದೇವಕರ್ಮಗಳಿಗೆ ಹಗಲು ವ್ಯಾಪಿಯಾದಂತಹ ದೃಶ್ಯ ಕೊನೆಯ ಭಾಗ ಉದಾಹರಣೆಗೆ ನಾವು ಇದು ಪ್ರದೋಷಕಾಲ ಅಂತೇಳಿ ಹೇಳ್ತೇವೆ ಅಂದರೆ ತ್ರಯೋದಶಿಯ ಕೊನೆಯ ಭಾಗ ಹಗಲಿನಲ್ಲಿ ಸಂಜೆ ಹೊತ್ತಿನಲ್ಲಿ ಇರತಕ್ಕಂತಹ ತ್ರಯೋದಶಿ ಅದು ಆ ದೇವತಾ ಆರ್ಚನೆಗೆ ಪ್ರದೋಷಕಾಲ ಉದಾಹರಣೆಗೆ ಶಿವಪೂಜೆ ಮುಂತಾದವುಗಳಿಗೆ ಅತ್ಯಂತ ಶ್ರೇಷ್ಠವಾದವು ದೇವತೆಗಳಿಗೆ ರಾತ್ರಿ ವ್ಯಾಪಿಸಿರ್ತಕ್ಕಂಥ ತಿಥಿಯ ಪೂರ್ವಭಾಗ ಅಂದರೆ ಮಧ್ಯಾಹ್ನದ ಹೊತ್ತು ಪಿತೃ ಕಾರ್ಯಕ್ಕೆ ಶ್ರೇಷ್ಠ ಅವತ್ತಿನ ದಿವಸ ಮುಂದೆ ರಾತ್ರಿವರೆಗೂ ಅದೇ ಇದೆ ತಿಥಿ ಅಂತೇಳಿ ಆದರೆ ಹೀಗೆ ಮುಂದೆ ಹೇಳ್ತಾರೆ ಪೂರ್ವಭಾಗ ಪಿತೃಣಾಂತೂ ನಿಶಿಯುಕ್ತಃ ಪ್ರಶಸ್ತತೆ ಪರಭಾಗಸ್ತು ದೇವಾಂ ದಿವಾಯುಕ್ತಃ ಪ್ರಶಸ್ಸೇ ಉದಯವ್ಯಾಪಿನಿ ಗ್ರಾಹ್ಯ ಮಧ್ಯಾಹ್ನ ಯದಿ ಸಾತಿ ಮಧ್ಯಾಹ್ನದಲ್ಲಿ ಮಾಡತಕ್ಕಂತಹ ದೇವ ಕಾರ್ಯಕ್ಕೆ ವ್ಯಾಪಿನಿ ಗ್ರಾಹ್ಯ ಮಧ್ಯಾಹ್ನ ಯದಿ ಸಾತಿಥಿ ಉದಯ ಕಾಲವನ್ನು ವ್ಯಾಪಿಸಿರ್ತಕ್ಕಂಥ ಅತಿಥಿಯು ಗ್ರಾಹ್ಯವಾದದ್ದು ಅಂತೇಳಿ ಹೇಳ್ತಾರೆ ಮಧ್ಯಾಹ್ನದಲ್ಲಿ ಯಾವ ನಾವು ದೇವತಾ ಕಾರ್ಯವನ್ನು ಮಾಡ್ತೇವೋ ಅದಕ್ಕೆ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಯಾವುದಿತ್ತು ತಿಥಿ ಅದನ್ನು ಲೆಕ್ಕಕ್ಕೆ ಹಿಡಬೇಕು ಮುಹೂರ್ತ ಈಗ ಒಂದು ತ್ರಯೋದಶಿ ದಿವಸ ನಾವೇನೋ ಪೂಜೆ ಮಾಡಬೇಕು ಅಥವಾ ಅಷ್ಟಮಿ ದಿವಸ ಒಂದು ಪೂಜೆ ಮಾಡಬೇಕು ಅಂತೇಳಿದ್ದೆ ದೇವತೆ ಆರಾಧನೆ ಅವತ್ತು ಬೆಳಿಗ್ಗೆ ಅಷ್ಟಮಿ ಇದ್ದರೆ ಅವತ್ತು ಮಧ್ಯಾಹ್ನದ ಹೊತ್ತಿನ ಪೂಜೆ ಸಲ್ತದೆ ಅಷ್ಟಮಿ ಪೂಜೆ ಹ್ಞೂ ಅವತ್ತು ಬೆಳಿಗ್ಗೆ ಸಪ್ತಮಿ ಇದ್ದರೆ ಮರುದಿವ್ಸ ಅಷ್ಟಮಿ ಬೆಳಿಗ್ಗೆ ಇರುವುದು ಅಂತೇಳಿ ಆದರೆ ಅಷ್ಟಮಿ ಪೂಜೆ ಮಾಡಬೇಕಿದ್ರೆ ನಾವು ಮರುದಿವ್ಸ ಮಾಡಬೇಕು ಅಂತೇಳಿ ಅದರ ಅರ್ಥ ಹ್ಞೂ ಬೆಳಗಿನ ಹೊತ್ತಿನಲ್ಲಿ ಯಾವುದಿರ್ತದೆ ಅದು ಮಧ್ಯಾಹ್ನ ಮಾಡ್ತಕ್ಕಂಥ ದೇವ ಕಾರ್ಯಕ್ಕೆ ರಾತ್ರಿ ಮಾಡ್ತಕ್ಕಂಥದ್ದು ಸಾಯಂಕಾಲ ಮಾಡ್ತಕ್ಕಂಥ ದೇವಪೂಜೆ ಇದು ಇತ್ಯಾದಿಗಳಿಗೆ ಹಗಲಿಡೀ ವ್ಯಾಪಿಸಿ ಸಂಜೆಯವರೆಗೂ ಇರತಕ್ಕಂಥದ್ದು ಅದರ ಉತ್ತರ ಭಾಗ ಅಂದರೆ ಸಂಜೆಯ ಭಾಗದ್ದು ಶ್ರೇಷ್ಠ ದೇವತಾ ಕಾರ್ಯಗಳಿಗೆ ಪಿತೃ ಕಾರ್ಯಕ್ಕೆ ಆದರೆ ಮಧ್ಯಾಹ್ನ ಇತ್ತಾಗ ಒಂದು ತೊಡಗಿ ಸಂಜೆ ರಾತ್ರಿವರೆಗೂ ವ್ಯಾಪಿಸತಕ್ಕಂಥ ತಿಥಿ ಯಾವುದಿದೆ ಅದರ ಮಧ್ಯಾಹ್ನ ಭಾಗದಲ್ಲಿ ಶ್ರೇಷ್ಠ ಸಂಜೆ ಮಾಡಲಿಕ್ಕಿಲ್ಲ ತಿಥಿ ಕಾರ್ಯ ಅಪ ಅಂದರೆ ಅಪ್ರಕ್ರಿಯೆ ಮಧ್ಯಾಹ್ನ ಮಾಡ್ತಕ್ಕಂಥ ಅಪರಾಹ್ನ ಅಪ್ರಕ್ರಿಯೆ ಅಪರಾಹ್ನ ಮಾಡ್ತಕ್ಕಂಥದ್ದು ಹೀಗೆ ಮುಂದೆ ಹೇಳ್ತಾರೆ ಉದಯವ್ಯಾಪಿನಿ ಗ್ರಾಹ್ಯ ಮಧ್ಯಾಹ್ನ ಯದಿ ಸಾತಿಥಿ ದೇವಕಾರ್ಯೆ ತಥಾ ಗ್ರಾಹ್ಯ ಸ್ಥಿತಿ ರಿಕ್ ರಿಕ್ಷಾಧಿಕ ಶುಭ ತಿಥಿಯಂತೆ ನಕ್ಷತ್ರ ಮುಂತಾದವುಗಳು ಕೂಡ ದೇವ ಕಾರ್ಯಕ್ಕೆ ಪ್ರಶಸ್ತವಾದವು ಗ್ರಾಹ್ಯವಾದವುಗಳು ಸಮ್ಯಕ್ ಪೂಜಾ ಜಪಾಧಿಕಂ ವಾರ ಮುಂತಾದವುಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಪೂಜಾ ಜಪಾದಿಗಳನ್ನು ಮಾಡಬೇಕು ಅದಕ್ಕೆ ಪೂಜೆ ಜಪಾದಿಗಳಲ್ಲಿ ಸಂಕಲ್ಪ ಅಂತೇಳಿರ್ತಕ್ಕಂಥದ್ದು ಅದರಲ್ಲಿ ಎಲ್ಲಿಂದ ಎಲ್ಿಂದ ಓೇ ಶುಕ್ಲಾಮರ್ಧನ ವಿಷ್ಣು ಶಶಿವರ್ಣಂ ಚತುರ್ಭು ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಓಂ ಸ್ವಸ್ತಿ ಶ್ರೀಕೃಷ್ಣಕೃಷ್ಣ ಭಗವತೋ ಮಹಾಪುರುಷಸು ವಿಷ್ಣುರಜ್ಞೆಯ ಪ್ರವರ್ತಮ್ರಹ್ಮಣೋ ಏರರ್ಧೆ ಶ್ವೇತವರಹಕಲ್ಪೇ ವಯುವಸ್ವತಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಜಂಬೂದವೀಪೇ ಭಾರತವರ್ಷ ಭರತೇ ಮೇರೋದಕ್ಷಿಣೆ ಪಾಶ್ ಗೋರಷ್ಟ್ರದೇಷೇ ಗೋಕರ್ಣಮಂಡಲೇ ಶಾಲಿವಾಹನಶಕೆ ಬೌದ್ಧಾವತ ಶಕಾ ಅಸ್ ಪ್ರವರ್ತ ಶಕಾ ಅಸ್ ವರ್ತಮನವ್ಯವಹಾರಿಕೆ ಅಂತೆಳಿ ಹೇಳಿ ಯಾವ ಸಮಸರ ಯಾವ ಮಾಸ ಎಲ್ಲ ಅದಲ್ಲಿ ಬರ್ತದೆ ಯಾವ ಋತು ಯಾವ ಮಾಸ ಎಲ್ಲ ಬರ್ತದೆ ಹ್ಞೂ ಅಮುಕ ಸಂವತ್ಸರೇ ಅಮುಕ ಋತವು ಮಾಸಿ ಮಾಸೆ ಅಮುಕ ಪಕ್ಷೇ ಹ್ಞೂ ಅಂತ ಹೇಳಿದರೆ ಯಾವುದಿಲ್ಲ ಇದೆ ಅದು ನಡೀತಾ ಇರತಕ್ಕಂಥದ್ದು ಪಕ್ಷ ತಿಥಿ ಹ್ಞೂ ಶುಕ್ಲಪಕ್ಷವು ಕೃಷ್ಣಪಕ್ಷವು ತಿಥಿ ವಾರ ಇದನ್ನೆಲ್ಲ ನಕ್ಷತ್ರ ಇದನ್ನೆಲ್ಲ ಹೇಳ್ತಕ್ಕಂಥದ್ದು ಅದು ಸಂಕಲ್ಪದಲ್ಲಿ ಬರ್ತದೆ ಅಂದರೆ ಪೂಜೆ ಜಪ ಇತ್ಯಾದಿಗಳನ್ನು ಮಾಡುವಾಗ ನಾವು ಅದನ್ನೆಲ್ಲ ಗಮನಿಸಬೇಕು ಚೆನ್ನಾಗಿ ಅಂದರೆ ಮುಹೂರ್ತ ಅಂಥೇಳಿ ಒಂದಿದೆ ಅಥವಾ ಒಂದು ಆ ಕಾಲದ ಗಣನೆಯನ್ನು ನಾವು ನೆನಪು ಮಾಡಿಕೊಡುವಂಥದ್ದು ಪ್ರತಿನಿತ್ಯ ಸಂಕಲ್ಪದ ಮೂಲಕ ಇದನ್ನು ಸಂಕಲ್ಪ ಅಂತೇಳಿ ಹೇಳ್ತಾರೆ ಆಮೇಲೆ ಪೂ ಪೂಹು ಅಂತೇಳಿದರೆ ಭೋಗ ಪೂರ್ಜಾಯತೇ ವೇದೇಶ್ವರ್ಥಸೋಜನಾ ಪೂರ್ಭೋಗ ಫಲಸಿದ್ಧಿಶ್ಚ ಜಾಯತೆ ದೇನ ಕರ್ಮಣ ಪೂಹು ಜಾಯತೆ ಅಂದರೆ ಭೋಗ ಉಂಟಾಗ್ತದೆ ಹೇಗೆ ಅನೇನ ಇತಿ ವೇದು ಅರ್ಥಸೋಜನಾ ಈ ಪೂಜೆಯಿಂದ ಭಗವಂತನ ಭಗವಂತನ ಪೂಜೆಯಿಂದ ಉಂಟಾಗ್ತದೆ ಭೋಗ ಅಂದರೆ ಪೂಜೆಯಿಂದ ಜನಿಸಿರುವುದರಿಂದ ಪೂಜೆ ಪೂಜಾ ಅಂತ ಹೇಳಿದರೆ ಹಾಗೆ ನೋಡಿ ಭೋಗ ಹೇಗೆ ಪೂಜೆ ಅಂತೇಳಿ ಬಂದದ್ದು ಹೇಗೆ ಪು ಪೂಹು ಜಾಯತೆ ಇತಿ ಪೂಜಾ ಅಥವಾ ಪೂಜಾ ಶಬ್ದ ಅರ್ಥ ವೇದಗಳಲ್ಲಿ ಆ ರೀತಿ ಹೇಳಲ್ಪಟ್ಟಿದೆ ಅಂದರೆ ಭೋಗಕ್ಕಾಗಿ ಇರುವಂತಹದ್ದು ಹುಟ್ಟಿದಂತಹದ್ದು ಪೂಜೆ ಸುಖಕ್ಕಾಗಿ ನಮ್ಮ ಸುಖ ಭೋಗ ಇಹ ಪರಗಳಲ್ಲಿ ಉತ್ತಮ ಗತಿ ಸಿಗಬೇಕಾಗಿ ಸಿಗಬೇಕು ಎಂಬ ದೃಷ್ಟಿಯಲ್ಲಿ ಪೂಜೆ ಅಂತೇಳಿ ಬಂತು ಅಂಥೇಳಿ ಹ್ಞೂ ದೇವತಾ ಅರ್ಚನೆಗಳು ಪೂಜೆಗಳು ಪೂಹು ಅಂದರೆ ಭೋಗ ಜಾ ಅಂದರೆ ಜನಿಸ್ ಜನ್ ಜನಿಸುವಂಥದ್ದು ಅಂದರೆ ಈ ಪೂಜೆ ಮಾಡಿದರೆ ಸುಖ ಪೂಹು ಜಾಯತೆ ಯಯಾ ಸಾ ಪೂಜಾ ಯಾವುದರಿಂದ ಪೂಹು ಭೋಗ ಜಾಯತೆ ಸಾ ಪೂಜಾ ಯಾವುದರಿಂದ ಭೋಗವು ಸುಖವು ಉಂಟಾಗುತ್ತದೆ ಹುಟ್ಟುತ್ತದೋ ಜನಿಸುತ್ತದೋ ಅದೇ ಪೂಜೆ ಅಂತೇಳಿ ವೇದದಲ್ಲಿ ಹಾಗೆ ಹೇಳ್ತಾರೆ ಪೂರ್ಭೋಗಫಲಸಿದ್ಧಿಶ್ಚ ಜಾಯತೇ ತೇನ ಕರ್ಮಣ ಆದ ಕಾರಣ ಇಷ್ಟದೇವತ ಪೂಜೆಯು ಭೋಗಪ್ರದವಾದದ್ದು ಭೋಗಫಲಸಿದ್ಧಿ ಉಂಟಾಗ್ತದೆ ಅದರಿಂದ ಮನೋಭಾವ ತಥಾ ಜ್ಞಾನಮಿಷ್ಟಭೋಗಾರ್ಥ ಯೋ ಜನಾಥ ಪೂಜಾ ಶಬ್ದಾರ್ಥ ಏಂ ಹಿ ವಿಶ್ರು ಲೋಕವೇದೋ ಸಕಲ ಇಷ್ಟಾರ್ಥಗಳನ್ನು ವೇ ಜ್ಞಾನವನ್ನು ಭೋಗವನ್ನು ಉಂಟು ಮಾಡುವಂಥದ್ದು ಪೂಜಾ ಶಬ್ದಕ್ಕೆ ಅರ್ಥ ವೇದ ಮತ್ತು ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ ಮನೋಭಾವ ತಾನಮ ಇಷ್ಟಭೋಗಾರ್ಥ ಯೋಜನಾತ್ ಪೂಜಾ ಶಬ್ದಾರ್ಥ ಏಕವೇದಯೋ ಲೌಕಿಕವಾಗಿಯೂ ವೈದಿಕವಾಗಿಯೂ ಕೂಡ ಪೂಜೆ ಪೂಜಾ ಎಂತ ಶಬ್ದದಾರ್ಥ ಹಾಗೆ ಹೇಳಲ್ಪಟ್ಟಿದೆ ಸಕಲ ಇಷ್ಟಾರ್ಥವನ್ನು ಜ್ಞಾನವನ್ನು ಭೋಗವನ್ನು ಎಲ್ಲವನ್ನು ಕೂಡ ಕೊಡತಕ್ಕಂಥದ್ದು ದೇವತಾ ಪೂಜನ ಅಂತೇಳಿ ನಿತ್ಯ ನೈಮಿತ್ತಿಕಂ ಕಾಲಾತ್ ಸದ್ಯ ಕಾಮ್ಯೇ ಸ್ವನುಷ್ಠಿತೆ ನಿತ್ಯ ಮಾಸಂಚ ಪಕ್ಷಂಚ ವರ್ಷಂಚ ಯಥ ಕ್ರಮ ನಿತ್ಯ ಮತ್ತು ನೈಮಿತ್ಕ ಕರ್ಮಗಳ ಫಲವು ಕೆಲವು ಕಾಲದ ಮೇಲೆ ಲಭಿಸ್ತದೆ ಅಂದರೆ ಆವಾಗಲೇ ತತ್ಕ್ಷಣ ಅಲ್ಲ ನಿತ್ಯ ಮತ್ತು ನೈಮಿತ್ಕರ್ಮಗಳ ಫಲ ನಿತ್ಯನೈಮಿತ್ಕಾಲತ್ ಸ್ವಲ್ಪ ಕಾಲ ಕಳೆದು ಸಿಗ್ತದೆ ಅದರ ಫಲ ಸದ್ಯ ಕಾ್ಯೇ ಸು ಸ್ವನುಷ್ಠಿತಿ ಚೆನ್ನಾಗಿ ಆಚರಿಸಲ್ಪಟ್ಟಂಥ ಅನುಷ್ಠಾನ ಕಾಮ್ಯ ಕಾಮ್ಯಕರ್ಮಗಳು ಯಾವಿವೆ ಅವುಗಳಿಂದ ಸದ್ಯ ತತ್ಕ್ಷಣವೇ ಫಲವು ಉಂಟಾಗ್ತದೆ ನಿತ್ಯಂ ಮಾಸಂಚ ಪಕ್ಷಂಚ ವರ್ಷಂಚವ ಯಥ ಕ್ರಮ ತತ್ತರ್ಮ ಫಲಪ್ರಾಪ್ತಿಸ್ತೃಕ್ಪಕ್ಷಯ ಕ್ರಮತ್ ಅಂದರೆ ಪ್ರತಿನಿತ್ಯವೂ ಕೂಡ ಪ್ರತಿ ಮಾಸವು ಪ್ರತಿಪಕ್ಷವೂ ಪ್ರತಿಯೊಂದು ವರ್ಷದಲ್ಲೂ ಮಾಡತಕ್ಕಂಥ ಆಯಾಯ ಕರ್ಮಗಳಿಂದ ಆಯಾಯ ಫಲಗಳು ಪಾಪನಾಶವೂ ಕೂಡ ಉಂಟಾಗ್ತದೆ ಪುಣ್ಯ ಪ್ರಾಪ್ತಿ ಪಾಪನಾಶ ಎರಡೂ ಕೂಡ ತತ್ತ ಕರ್ಮಫಲಪ್ರಾಪ್ತಿ ತಾದ್ರ ಪಾಪಕ್ಷಯ ಕ್ರಮಾತ್ ಆಯಾಯ್ ಪಾಪಗಳು ಕೂಡ ಉದಾಹರಣೆಗೆ ನಮ್ಮ ಸಂಧ್ಯಾ ವಂದನೆಯಲ್ಲಿ ಬರ್ತದೆ ಅದನ್ನ ಆದ್ ಕುರುದೇ ಬಾಪನ್ ತದನ್ನ ಅತ್ ಪ್ರತಿ ಮುಚ್ಚತೆ ಗಾಯತ್ರಿ ಜಪದ ಬಗ್ಗೆ ಹೇಳುವಾಗ ಬರ್ತದೆ ಗಾಯತ್ರಿ ಜಪ ಮಾಡಿದರೆ ಯಾವ ಹಗಲು ಏನೇನು ಪಾಪ ಮಾಡಿರ್ತೇವೋ ಅದನ್ನು ಅದು ಅದೇ ಹಗಲು ಅದು ನಾಶ ಆಗ್ತದೆ ಜಪ ರಾತ್ರಿಯ ಮಾಡಿದರೆ ಯದ್ರಾತ್ರಿ ಕೃತಿ ಯಾವ ರಾತ್ರಿಯಲ್ಲಿ ಏನು ಪಾಪ ಮಾಡಿದರೆ ಅದು ಅದೇ ರಾತ್ರಿಯಲ್ಲಿ ನಾಶವನ್ನು ಹೊಂದುತ್ತದೆ ಈ ಜಪ ಮಾಡೋದ್ರಿಂದ ರಾಯತ್ರಿ ಜಪ ಮಾಡೋದ್ರಿಂದ ಹಾಗೆ ಇನ್ನೊಂದು ಬರ್ತದೆ ಸೂರ್ಯಶ್ಚ ಮಾಮನ್ಯ್ಚಮನ್ಯ ಪ್ರತಿ ಮನ್ಯೋಕೃತಿಯೇಭ್ಯ ಪಾಪೇಭ್ಯೋ ರಕ್ಷಂತಾಂ ಅದನ್ನು ಪಾಪಮ ಕಾರ್ಷಂ ಮನಸಾ ವಾಚಾ ಹಸ್ತ್ಯಾಂ ಪದಭ್ಯಾದೇಣ ಶಿಷ್ಣ ಅಹಸ್ತವಲುಂಪತೂ ಯತ್ಕಿಂಚುರಿತೀ ಇದಮಹಮ್ಮ ಅಮೃತ ಯೋ ನೌ ರಾತ್ರಿಸ್ಥದವಲುಂಪತು ಹಾಗೆರಡು ಬರ್ತದೆ ಅಂದರೆ ಹಗಲು ಮಾಡಿದಂತಹ ಪಾಪಕ್ಷಯ ರಾತ್ರಿ ಮಾಡಿದಂಥ ಪಾಪಕ್ಷಯ ಸಾಂ ಸಂಧ್ಯಾವಂದನೆ ಪ್ರಾತಃ ಸಂಧ್ಯಾವಂದನೆಯ ಮೂಲಕ ಅದು ನಾಶ ಆಗ್ತದೆ ಸಾಯಂ ಸಂಧ್ಯಾಾವಂದನೆಯಲ್ಲಿ ಆ ಹಗಲು ಮಾಡಿದಂತಹ ಪಾಪದ ನಾಶ ಆಗ್ತದೆ ಪ್ರಾತಃ ಸಂಧ್ಯಾವನೇ ಬೆಳಿಗ್ಗೆಯ ಸಂಧ್ಯಾನೆಯಲ್ಲಿ ಮೊದಲನೇ ದಿವಸ ರಾತ್ರಿ ಮಾಡಿದಂಥ ಪಾಪಕ್ಷಯ ಆಗ್ತದೆ ದುರಿತಕ್ಷಯ ನಿವೃತ್ತಿಗಾಗಿಯೇ ನಿತ್ಯ ಕರ್ಮಗಳು ಇರತಕ್ಕಂಥದ್ದು ಆಮೇಲೆ ಮಹಾಗಣಪತಿ ಪೂಜಾ ಚತುರ್ಥ್ಯಾಂ ಕೃಷ್ಣ ಪಕ್ಷಕ್ಕೆ ಪಕ್ಷ ಪಾಪಕ್ಷಯ ಕರಿ ಪಕ್ಷಭೋಗಫಲಪ್ರದ ಅಂದರೆ ಪ್ರತಿ ಈಗ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಮಹಾಗಣಪತಿಯನ್ನು ಪೂಜೆ ಮಾಡಿದರೆ ಮಹಾಗಣಪತಿಯೇ ಪೂಜಾ ಚತುರ್ಥ್ಯಾಂ ಕೃಷ್ಣ ಪಕ್ಷಕೆ ಅಂದರೆ ನಾವು ಸಂಕಷ್ಟ ಚತುರ್ಥಿ ಅಂತ ಅದನ್ನು ಹೇಳುವಂಥದ್ದು ಸಂಕಷ್ಟಿ ವ್ರತ ಆಚರಣೆ ಮಾಡುವಂಥದ್ದು ಕೃಷ್ಣ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆ ಕಳೆದು ನಂತರದ ಬಹುಳ ಚೌತಿ ಬಹುಳ ಚತುರ್ಥಿ ಅಥವಾ ಕೃಷ್ಣ ಚತುರ್ಥಿ ಅಂದರೆ ಅದು ಮುಂದೆ ಅಮಾವಾಸ್ಯೆ ಇರ್ತದೆ ಹಿಂದೆ ಹುಣ್ಣಿಮೆ ಇರ್ತದೆ ಅದರ ಮಧ್ಯದ ಚತುರ್ಥಿ ಅಲ್ಲಿ ಆ ಕೃಷ್ಣ ಪಕ್ಷ ಚತುರ್ಥಿ ದಿವಸ ಮಹಾಗಣಪತಿಯನ್ನು ಪೂಜಿಸಿದರೆ ಅಂದರೆ ಸಂಕಷ್ಟಿ ಚತುರ್ಥಿ ವ್ರತವನ್ನು ಆಚರಿಸಿದರೆ ಸಂಕಷ್ಟಿಯನ್ನು ಮಾಡಿದರೆ ಆ ಪಕ್ಷದಲ್ಲಿ ಮಾಡಿದಂಥ ಪಾಪಗಳು ನಷ್ಟವಾಗ್ತವೆ ಆ ಪಕ್ಷದಲ್ಲಿ ಆ ಕೃಷ್ಣ ಪಕ್ಷದಲ್ಲಿ ಹದಿನೈದು ದಿವಸ ಇರ್ತದಲ್ಲ ಪಾಡ್ಯದಿಂದ ತೊಡಗಿ ಚತುರ್ದಶಿ ಅಮಾವಾಸ್ಯವರೆಗಿನ ಹದಿನೈದು ದಿನಗಳ ಪಾಪ ಕೂಡ ಕ್ಷಯ ಆಗ್ತದೆ ಪಾಪಕ್ಷ ಪಾಪಕ್ಷಯ ಕರಿ ಪಕ್ಷಭೋಗ ಫಲಪ್ರದ ಹಾಗೆಯೇ ಒಂದು ಪಕ್ಷ ಅಂದರೆ ಹದಿನೈದು ದಿನ ಭೋಗವನ್ನು ಸುಖವನ್ನು ಕೂಡ ಅದು ಕೊಡ್ತದೆ ಅಷ್ಟು ಫಲ ಇದೆ ಆ ಒಂದು ವ್ರತಕ್ಕೆ ಅಂತ ಹೇಳ್ತಾರೆ ನೋಡಿ ಒಂದು ಸಂಕಷ್ಟಿಗೆ ಆ ಒಂದು ಹದಿನೈದು ದಿವಸದ ಪಕ್ಷಗಳ ಹದಿನೈದು ದಿವಸಗಳ ಅಥವಾ ಆ ಒಂದು ಪಕ್ಷದ ಕೃಷ್ಣ ಪಕ್ಷದ ಒಂದು ಪಾಪ ಏನಿದೆ ಅದು ನಾಶ ಆಗ್ತದೆ ಹಾಗೆ ಭೋಗ ಸುಖ ಕೂಡ ಆ ಒಂದು ಹದಿನೈದು ದಿನಗಳ ಮಟ್ಟಿಗೆ ಸಿಗ್ತದೆ ಅಂಥೇಳಿ ಆ ಒಂದು ಚಾರ್ಜ್ ಮಾಡಿದೆ ಹಾಗೆ ಒಮ್ಮೆ ಹ್ಞೂ ಯಾವುದೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸನ್ನು ವಿದ್ಯುತ್ ಉಭರಣಗಳನ್ನು ಚಾರ್ಜ್ ಮಾಡುವಂಥದ್ದನ್ನು ಚಾರ್ಜ್ ಮಾಡಿದರೆ ಹೇಗೆ ಅದಕ್ಕೆ ಎಷ್ಟು ಟೈಮು ಬರ್ತದೆ ಅದು ಚಾರ್ಜು ಅದೇ ರೀತಿಯಲ್ಲಿ ಹ್ಞೂ ಪಾಪಕ್ಷಯ ಮತ್ತು ಪುಣ್ಯ ಪ್ರಾಪ್ತಿ ಚೈತ್ರೇ ಚತುರ್ಥ್ಯಾಂ ಪೂಜಾ ಚಕ್ರತಾ ಚೈತ್ರೇ ಚತುರ್ಥ್ಯಾಂ ಚೈತ್ರ ಮಾಸದ ಕೃಷ್ಣ ಚತುರ್ಥಿಯಲ್ಲಿ ಪೂಜೆ ಮಾಡಿದರೆ ಗಣ ಮಹಾಗಣಪತಿನ ಆವಾಗ ಮಾಸ ಪರ್ಯಂತ ಭೋಗ ಲಭಿಸ್ತದೆ ಒಂದು ತಿಂಗಳು ಒಂದು ಪಕ್ಷ ಮಾತ್ರ ಅಲ್ಲ ಹಾಗೆ ಮುಂದೆ ಹೇಳ್ತಾರೆ ವರ್ಷಭೋಗಪ್ರದ ಆಜ್ಞೇಯ ಕೃತಾವೈ ಸಿಂಹಭಾದ್ರಕ್ಕೆ ಸಿಂಹ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಸಿಂಹ ಮಾಸ ಇರತಕ್ಕಂತ ಭಾದ್ರಪದ ಮಾಸದ ಚತುರ್ಥಿಯಲ್ಲಿ ಹ್ಞೂ ಅಂದರೆ ಚೌತಿ ನಾವು ಭಾದ್ರಪದ ಶುಕ್ಲದ ಚೌತಿ ಅಂತ ಹೇಳ್ತೇವಲ್ಲ ಅವತ್ತು ಪೂಜಿಸಿದರೆ ಒಂದು ವರ್ಷ ಕಾಲ ಭೋಗ ಲಭಿಸ್ತದೆ ಹಾಗಾಗಿ ನೋಡಿ ಚೌತಿ ಚತುರ್ಥಿಯ ವಿಶೇಷವಾದಂಥ ಆಚರಣೆಯಲ್ಲಿ ಭಾದ್ರಪದ ಶುಕ್ಲ ಚೌತಿ ಸಿಂಹಮಾಸ ಅದು ಅತ್ಯಂತ ಒಂದು ವರ್ಷದ ಕಾಲ ಭೋಗವು ಲಭಿಸ್ತದೆ ವರ್ಷ ಭೋಗ ವರ್ಷಭೋಗಪ್ರಧಾಜ್ಞೇಯ ಕೃತಾವೈ ಸಿಂಹಭಾದ್ರಕೇ ಸಿಂಹಮಾಸದ ಭಾದ್ರಪದ ಯುಕ್ತವಾದಂಥ ಸಿಂಹಮಾಸದಲ್ಲಿ ಅಂದರೆ ಭಾದ್ರಪದ ಎಂತಕ್ಕಂಥದ್ದು ಶ್ರಾವಣ ಭಾದ್ರಪದ ವರ್ಷಋತು ಚಾಂದ್ರಮಾನ ಸಿಂಹಮಾಸ ಅಂತಕ್ಕಂಥದ್ದು ಚೈತ್ರ ವಿಶಾಖವ ಜ್ಯೇಷ್ಠ ಅಲ್ಲ ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಅದು ಸೌರಮಾನ ತಿಂಗಳು ಹೀಗೆ ಎರಡೂ ಸೇರಿ ಬಂದಾಗ ಮಾಡಿದರೆ ಅಂದರೆ ಚೌತಿಯ ದಿವಸ ಗಣಪತಿ ಗಣೇಶನ ಹಬ್ಬ ವರ್ಷ ಪ್ರತಿ ವರ್ಷ ಮಾಡತಕ್ಕಂಥ ದಿವಸ ಮಾಡಿದರೆ ಅದು ಇಡೀ ವರ್ಷಕ್ಕೆ ನಮಗೆ ಸುಖವನ್ನು ಕೊಡ್ತದೆ ಶ್ರಾವಣ ಆದಿತ್ಯವಾರೇಚ ಸಪ್ತಮ್ಯಾಂ ಹಸ್ತಭೇ ದಿನೇ ಮಾಘ ಶುಕ್ಲೇಶ ಸಪ್ತಮ್ಯಾಂ ಆದಿತ್ಯಯಜ ನಂಚರೇತ್ ಶ್ರಾವಣ ಮಾಸದಲ್ಲಿ ಹಸ್ತನಕ್ಷತ್ರ ಸಪ್ತಮಿ ತಿಥಿಗಳಿರ್ತಕ್ಕಂಥ ಆದಿತ್ಯವಾರದಲ್ಲಿಯೂ ಮಾಘ ಮಾಸದ ಶುಕ್ಲ ಸಪ್ತಮಿಯಲ್ಲಿಯೂ ಸೂರ್ಯನನ್ನು ಪೂಜಿಸಬೇಕು ಜ್ಯೇಷ್ಠ ಭಾದ್ರಕ ಸೌಮ್ಯೇಜ ದ್ವಾದಶ್ಯಾಂ ಶ್ರವಣ ರಕ್ಷಕೆ ದ್ವಾದಶ್ಯಾಂ ವಿಷ್ಣು ಯಜನ ವಿಷ್ಠ ಸಂಪತ್ಕರಂ ವಿದುಹು ಹಾಗೇ ಜ್ಯೇಷ್ಠ ಮತ್ತು ಭಾದ್ರಪದ ಮಾಸಗಳಲ್ಲಿ ಶ್ರವಣ ನಕ್ಷ ಶ್ರವಣ ನಕ್ಷತ್ರ ದ್ವಾದಶಿ ಬುಧವಾರದಲ್ಲಿ ವಿಷ್ಣುವನ್ನು ಪೂಜಿಸಿದರೆ ವಿಷ್ಠಾರ್ಥ ಸಿದ್ಧಿ ಸಂಪತ್ತು ಎಲ್ಲ ಅಂತ ಹೇಳ್ತಾರೆ ಹಾಗೆ ಮುಂದೆ ಹೇಳ್ತಾರೆ ಶ್ರಾವಣೆ ವಿಷ್ಣು ಯಜನ ಇಷ್ಟಾರೋಗ್ಯಪ್ರದ ಭವೆತ್ ಗವಾನ್ ದ್ವಾದರ್ಥ ಸಾಂಗಾಂ ದಲವಾ ದ್ವಾದಶ್ಯಾಂ ವಿಷ್ಣು ತರ್ಪಣಾತ್ ಅಂದರೆ ಶ್ರಾವಣ ಮಾಸ ದ್ವಾದಶಿಯಲ್ಲಿ ವಿಷ್ಣುವನ್ನು ಪೂಜಿಸಿದರೆ ಇಷ್ಟಸಿದ್ಧಿ ಮತ್ತು ಆರೋಗ್ಯಗಳು ಉಂಟಾಗ್ತವೆ ಗೋದಾನ ಮುಂತಾದ ಹಿಂದೆ ಹೇಳಿದ ಹನ್ನೆರಡು ದಾನಗಳನ್ನು ಸಾಂಗವಾಗಿ ಮಾಡಿದರೆ ಯಾವ ಫಲವು ಉಂಟಾಗ್ತದೋ ಅದೇ ಫಲವು ದ್ವಾದಶಿಯಲ್ಲಿ ವಿಷ್ಣುವನ್ನು ಪೂಜಿಸಿದರೆ ಸಿಗ್ತದೆ ಹನ್ನೆರಡು ದಾನ್ ದಾನಗಳನ್ನು ನಾವು ಈ ಹಿಂದೆ ನೋಡಿದ್ದೇವೆ ಅನ್ನದಾನ ವಸ್ತ್ರದಾನ ಗೋದಾನ ಆಮೇಲೆ ಸುವರ್ಣ ಚಿನ್ನದಾನ ಕೊನೆಯದಾಗಿ ಅದರಲ್ಲಿ ಕನ್ಯಾದಾನ ಅಂತೇಳಿ ಬರ್ತದೆ ಒಟ್ಟು ಅಲ್ಲಿ ಹನ್ನೆರಡು ದಾನಗಳನ್ನು ನಾವು ನೋಡಿದ್ದೆವು ಈ ಹಿಂದೆ ಹ್ಞೂ ಹೀಗೆ ಬಹಳ ವಿಶೇಷವಾದಂತಹ ಒಂದು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈಗಾಗಲೇ ನಾವು ಬಹಳಷ್ಟು ದಾನಗಳ ಬಗ್ಗೆ ತಿಳ್ಕೊಂಡಿದೆ ಮೊದಲಿನ ಅಧ್ಯಾಯದಲ್ಲಿ ಬರ್ತದೆ ಅದು ಈ ದಾನಗಳು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೆವು ಏನೇನು ದಾನ ಅಂತೇಳಿ ಹೇಳತಕ್ಕಂಥದ್ದು ಹ್ಞೂ ಮತ್ತು ಅದರ ಫಲಗಳು ಒಂದು ಹಸು ಅಥವಾ ಗೋವು ಆಮೇಲೆ ಭೂಮಿ ಎಳ್ಳು ಸುವರ್ಣ ಅಥವಾ ಚಿನ್ನ ತುಪ್ಪ ವಸ್ತ್ರ ಧಾನ್ಯ ಬೆಲ್ಲ ಬೆಳ್ಳಿ ಉಪ್ಪು ಕುಂಬಳಕಾಯಿ ಮತ್ತು ಕನ್ಯಾ ಇದು ಹನ್ನೆರಡು ದಾನಗಳು ಮುಖ್ಯವಾಗಿ ಗೋದಾನ ಅಂದರೆ ಗೋಭೂತಿಲ ಹಿರಣ್ಯಾಜ್ಯ ವಾಸೋಧಾನ್ಯಗುಡಾನಿಚ ರೌಪ್ಯಂ ಲವಣಕೂಷ್ಮಾಂಡೇ ಕನ್ಯಾ ದ್ವಾದಶಕಂ ತಥೋ ಅಂಥೇಳಿ ಗೋಭೂತಿಲ ಹಿರಣ್ಯಾಜ್ಯ ವಾಸೋಧಾನ್ಯಗುಡಾನಿಚ ರೌಪ್ಯಂ ಲವಣ ಕೂಷ್ಮಾಂಡೇ ಕನ್ಯಾ ದ್ವಾದಶಕಂ ತಥ ಗೋ ಗೋವು ಭೂಮಿ ತಿಲ ಎಳ್ಳು ಹಿರಣ್ಯ ಚಿನ್ನ ಆಜ್ಯ ತುಪ್ಪ ವಾಸ ಬಟ್ಟೆ ಧಾನ್ಯ ಆಮೇಲೆ ಗುಡ ಬೆಲ್ಲ ರೌಪ್ಯ ಬೆಳ್ಳಿ ಆಮೇಲೆ ಲವಣ ಉಪ್ಪು ಕೂಷ್ಮಾಂಡ ಕುಂಬಳಕಾಯಿ ಆಮೇಲೆ ಕನ್ಯಾ ಹೀಗೆ ಹನ್ನೆರಡು ದಾನಗಳು ಅಂತೇಳಿ ಹೇಳಲ್ಪಟ್ಟದ್ದು ಹಾಗೆಯೇ ಇಲ್ಲಿಗೆ ಏನು ಹೇಳ್ತಾರೆ ಅಂತಹ ಹನ್ನೆರಡು ದಾನಗಳು ಅದರ ಬಗ್ಗೆ ಇಲ್ಲಿ ಪುನಃ ಅದೇ ವಿಚಾರ ಬರ್ತದೆ ಹ್ಞೂ ಗೋದಾನ ಮುಂತಾದಂಥ ಹಿಂದೆ ಹೇಳಿದ ಹನ್ನೆರಡು ದಾನಗಳನ್ನು ಸಾಂಗವಾಗಿ ಮಾಡಿದರೆ ಯಾವ ಫಲವು ಲಭಿಸ್ತದೆ ಅದೇ ಫಲವು ದ್ವಾದಶಿಯಲ್ಲಿ ವಿಷ್ಣುವಿನ ಆರಾಧನೆಯಿಂದ ಲಭಿಸ್ತದೆ ಅಂಥೇಳಿ ದ್ವಾದಶ್ಯಾಂ ದ್ವಾದ್ ದ್ವಿಪ್ರಾಂ ವಿಷ್ಣು ದ್ವಾದಶ ನಾಮ ಷೋಡಶೈರುಪಚಾರೈಶ್ಚಯೇತ್ ತತ್ ಪ್ರೀತಿ ಮಾಪ್ನ ದ್ವಾದಶ ದಿವಸ ಹನ್ನೆರಡು ಜನ ಬ್ರಾಹ್ಮಣರನ್ನು ವಿಷ್ಣುವಿನ ಹನ್ನೆರಡು ನಾಮಗಳಿಂದ ಚೋಡಶು ಉಪಚಾರ ಪೂರ್ವಕವಾಗಿ ಪೂಜಿಸಿದರೆ ವಿಷ್ಣುವು ಉಂಡು ಅತ್ಯಂತ ಸಂತೋಷಗೊಳ್ಳುತ್ತಾನೆ ಸಂತುಷ್ಟನಾಗ್ತಾನೆ ಏವಂಚ ಸರ್ವದೇವಾನಾಂ ತ್ವಾದಶನಾಮಕೈ ದ್ವಾದಶ ಬ್ರಹ್ಮಯ ಜನ ತತ್ ಹಾಗೆ ನೋಡಿ ದ್ವಾದಶನಾಮ ಪೂಜೆ ಅಂತೇಳಿ ಬಂದದ್ದು ಹನ್ನೆರಡು ಹೆಸರುಗಳಿಂದ ಪೂಜೆ ಮಾಡುವಂತಹದ್ದು ಭಗವಂತನ ಅಂದರೆ ದಾನಗಳು ಹನ್ನೆರಡು ಹೆಸರುಗಳು ಹನ್ನೆರಡು ದ್ವಾದಶ ದಿವಸ ಹಾಗೆ ಬಹಳ ವಿಶೇಷವಾದಂಥದ್ದು ಹ್ಞೂ ಇದರಂತೆ ಮಿಕ್ಕೆಲ್ಲ ದೇವತೆಗಳನ್ನು ಅವರವರು ಹನ್ನೆರಡು ನಾಮಗಳಿಂದ ಹನ್ನೆರಡು ಜನ ಬ್ರಾಹ್ಮಣರನ್ನು ಪೂಜಿಸಿದರೆ ಆಯ ದೇವತೆಗಳು ಸಂತುಷ್ಟ ಏವಂಚ ಸರ್ವದೇವಾಂಥ್ವಾದಶ ನಾಮಕೈ ದ್ವಾದಶ ಬ್ರಹ್ಮಯಜನ ತೀತಿಕರ ಭವೇತು ಕರ್ಕಟೆ ಸೋಮವಾರ ಚ ನವಮ್ಯಾಂ ಮೃಗಶೀರ್ಷಕೇ ಅಂಬಾಂ ಯಜೇದ್ ಭೂತಿಕಾಮ ಸರ್ವಭೋಗಫಲಪ್ರದಾಂ ಕರ್ಕಾಟಕ ಮಾಸದ ನವಮಿಯಲ್ಲಿ ಮೃಗಶಿರಾನಕ್ಷತ್ರವಿದ್ದು ಸೋಮವಾರವಾಗಿದ್ದರೆ ಆ ದಿವಸ ಸಕಲ ಭೋಗಗಳನ್ನು ಕೊಡುವಂತಹ ಜಗನ್ಮಾತೆಯನ್ನು ಅರ್ಚಿಸಿದರೆ ಐಶ್ವರ್ಯ ಲಭಿಸ್ತದೆ ಈಗ ನೋಡಿ ಸೋಮವಾರ ನಿನ್ನೆ ವಿಜಯದಶಮಿ ಇತ್ತು ಮಂಗಳವಾರ ಮೊನ್ನೆ ಸೋಮವಾರ ನವರಾತ್ರಿಯ ಇದು ಮಹಾನವಮಿ ಇತ್ತು ಸೋಮವಾರ ವಿಶೇಷವಾಗಿ ಬಂದಿದೆ ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಇದು ಜಗನ್ಮಾತೆಯನ್ನು ಅರ್ಚಿಸಿದರೆ ಐಶ್ವರ್ಯ ಲಭಿಸ್ತದೆ ಆಶ್ವಯುಕ್ತ ಶುಕ್ಲನವಮೀ ಸರ್ವಾಭೀಷ್ಟಫಲಪ್ರದ ಆದಿವಾರೇ ಚತುರ್ದಶ್ಯಾಂ ಕೃಷ್ಣಪಕ್ಷೇ ವಿಶೇಷತಃ ಆಶ್ವಯುಜಮಸದಲ್ಲಿ ಶುಕ್ಲಪಕ್ಷದ ನವಮೀ ಸಕಲೇಷ್ಠಾರ್ಥಪ್ರದ ಕೃಷ್ಣಪಕ್ಷದಲ್ಲಿ ಆಧಿತ್ಯ ವಾರ ಇರತಕ್ಕಂಥ ಚತುರ್ದಶಿ ತಿಥಿ ಇನ್ನೂ ಕೂಡ ಉತ್ತಮವಾದುದು ಆರ್ದ್ರಾಂ ಚಾರ್ದ್ರಾಯಂ ಶಿವಪೂಜಾ ವಿಶಿಷ್ಯತೆ ಮಾಘಕೃಷ್ಣಚತುರ್ದಶ್ಯಾಂ ಸರ್ವಾಭೀಷ್ಟಫಲಪ್ರದ ಆಶ್ವಯುಜಮಸದಲ್ಲಿ ಶುಕ್ಲಪಕ್ಷದ ನವಮಿ ಸಕಲೇಷ್ಠಾರ್ಾಥ ಪ್ರದಾ ಅಂತೇಳಿ ಈಗಾಗಲೇ ಹೇಳಿದೆವು ಕೃಷ್ಣಪಕ್ಷ ಆದಿತ್ಯವಾರ ಚತುರ್ದಶಿ ತಿಥಿ ಇನ್ನು ಉತ್ತಮ ಮಾಘ ಮಾಸದ ಕೃಷ್ಣ ಚತುರ್ದಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಶಿವನನ್ನು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಉಂಟಾಗ್ತವೆ ಆಯುಸ್ಸು ವೃದ್ಧಿಯಾಗ್ತದೆ ಮೃತ್ಯುವು ನಾಶವಾಗ್ತದೆ ಆಯುಷ್ಕರೀ ಮೃತ್ಯುಹರ ಸರ್ವಸಿದ್ಧಿ ಕರೀ ನೃಣಂ ಜ್ಯೇಷ್ಠ ಮಾಸೇ ಮಹಾಧ್ರಾಣ ಚತುರ್ದಶಿ ದಿನೇ ಪಿ ಚ ಜ್ಯೇಷ್ಠ ಮಾಸದಲ್ಲಿ ಆರ್ಧ ನಕ್ಷತ್ರ ಇರುವ ಚತುರ್ದಶಿಯಲ್ಲಿ ಅಥವಾ ಮಾಘಶೀರ್ಷ ಮಾಸದಲ್ಲಿ ಆರ್ಧ ನಕ್ಷತ್ರ ಇರುವ ಮಾರ್ಗ ಶೀರ್ಷಾರ್ಥಕ ಷೋಡಶೈರುಪಚಾರಕೈ ತತ್ತನ್ಮೂರ್ತಿ ಶಿವಂ ಪೂಜ್ಯ ತೈ ಪಾತ ದರ್ಶನಂ ಅಂದರೆ ಹದಿನಾರು ಉಪಚಾರಗಳಿಂದ ಆಯಾಯ ಮೂರ್ತಿಗಳನ್ನು ಶಿವನ ಮೂರ್ತಿಗಳಲ್ಲಿ ಶಿವನನ್ನು ಪೂಜಿಸಿದರೆ ಪೂಜಿಸಿ ಪಾದವನ್ನು ದರ್ಶನ ಮಾಡಬೇಕು ಹಾಗೆ ಮಾಡಿದರೆ ಶಿವಪಾತ ದರ್ಶನ ಮಾಡಿದರೆ ಭೋಗ ಮೋಕ್ಷಗಳು ಲಭಿಸ್ತವೆ ಶಿವಸ್ಯಜನಂ ಜ್ಞೇಯ ಭೋಗಮೋಕ್ಷ ಪ್ರದಂ ನೃಣಾಮ ವಾರಾಧಿದೇವಯಜನ ಕಾರ್ತಿಕೇಯ ವಿಶಿಷ್ಯತೆ ವಾರಾಧಿದೇವತೆಗಳನ್ನು ಕಾರ್ತಿಕ ಮಾಸದಲ್ಲಿ ಪೂಜಿಸುವಂಥದ್ದು ಪ್ರಶಸ್ತವಾದು ಹಾಗೆ ಶಿವನನ್ನು ಅರ್ಚನೆ ಮಾಡಿದರೆ ಭೋಗಮೋಕ್ಷಗಳು ಎರಡೂ ಲಭಿಸ್ತವೆ ಮುಂದೆ ಹೇಳ್ತಾರೆ ಕಾರ್ತಿಕೇಯ ಮಾಸಿ ಸಂಪ್ರಾಪ್ತಿ ಸರ್ವಾನ್ ದೇವಾನ್ ಯಜೇ ಬುಧ ದಾನೇನ ತಪಸಾ ಹೋಮೈ ಜಪೇನ ನಿಯಮೇನ ಚ ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವತೆಗಳನ್ನು ದಾನ ತಪಸ್ತು ಹೋಮ ಜಪ ವ್ರತ ಇವುಗಳಿಂದ ಅರ್ಚನೆ ಮಾಡಬೇಕು ಷೋಡಶೇರು ಉಪಚಾರೈಶ್ಚ ಪ್ರತಿಮಾಂ ವಿಪ್ರಮಂತ್ರಕೈ ಬ್ರಾಹ್ಮಣಾಂಥ ಭೋಜನೆಯನ್ನು ನಿಷ್ಕಾಮ ಆರ್ತಿಹರೋ ಭವೇತ್ ಹದಿನಾರು ಬಗೆಯ ಉಪಚಾರಗಳಿಂದ ಶಿವ ಮತ್ತು ವಿಷ್ಣು ವೇದೋಕ್ತವಾಗಿ ಪೂಜನೆ ಮಾಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಬ್ರಾಹ್ಮಣಾಂ ಭೋಜನೆಯ ನಿಷ್ಕಾಮ ಆರ್ತಿಹರೋ ಭವೇತ್ ಬಹಳ ಕಾಮನ ಇಲ್ಲದೆ ಮಾಡಿದಂಥ ಈ ಕರ್ಮ ಸಕಲ ಪೀಡೆಯನ್ನು ಕೂಡ ನಾಶ ಮಾಡುತ್ತದೆ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ ಕಾರ್ತಿಕೇ ದೇವಯಜನ ಸರ್ವಭೋಗಪ್ರದಂ ಭವೇತ್ ವ್ಯಾಧೀನಾಂ ಹರಣಂಜೈವ ಭವೇತ್ ಭೂತಗ್ರಹ ಕ್ಷಯ ಕಾರ್ತಿಕ ಮಾಸದಲ್ಲಿ ದೇವತೆಗಳನ್ನು ಪೂಜಿಸಿ ಸಕಲ ಭೋಗಗಳು ಲಭಿಸ್ತವೆ ರೋಗವು ನಾಶವಾಗ್ತದೆ ದೆವ್ವ ಪಿಶಾಚಿ ಕೂಡ ಅದರ ಭಯ ಕೂಡ ನಾಶ ಆಗ್ತದೆ ಅಂತೇಳಿ ಹೇಳ್ತಾರೆ ಶಿವಪುರಾಣದಲ್ಲಿ ಹಾಗೇ ಮುಂದೆ ಇನ್ನ ಮುಂದಿನ ಭಾಗ ಇನ್ನಷ್ಟಿದೆ ಇದನ್ನು ಮುಂದಿನ ದಿವಸ ನೋಡುವ ಹರಿರಾಮ ಶಿವಾರ್ಪಣ ಮಸ್ತು ಓಂ ತತ್ಸತ್